ಹರೇ ಶ್ರೀನಿವಾಸ ಗುರು ರಾಧವೇಂದ್ರ ಬಹಳಷ್ಟು ಜನ ಭಗವದ್ಗೀತೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೋಬೇಕು ಅಂತ ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಹೇಳಿದ್ದೆ ಗೀತಾ ಜಯಂತಿ ದಿನ ಭಗವದ್ಗೀತೆ ಒಂದು ಅಧ್ಯಯನ ಅಂತ ಪ್ರಾರಂಭವನ್ನು ಮಾಡೋಣ ಅಂತ ಪುರಂದರದಾಸರು ಹೇಳ್ತಾರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅತ್ಯಂತ ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮ ಬಂದಾಗ ಮಾತ್ರ ಕೃಷ್ಣನ ಉಪಲಕ್ಷಣೆಯ ಪರಮಾತ್ಮನ ನಾಮಸ್ಮರಣೆ ಅನ್ನೋದನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡೋದಕ್ಕೆ ಸಾಧ್ಯ ಬೇರೆ ಯಾವ ಜನ್ಮದಲ್ಲೂ ಕೂಡ ಜ್ಞಾನ ಅನುಸಂಧಾನ ಸಹಿತವಾಗಿ ಇಂಥ ಮಹಾನ್ ಉಪಕಾರ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಮಾಡಿರುವಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದು ಅಸಾಧ್ಯ ದಾಸರೆಲ್ಲರೂ ಹೇಳ್ತಾರೆ ಕೃಷ್ಣ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ ಒಂದು ಮೂರು ಬಾರಿ ಅದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಶಾಸ್ತ್ರಕಾರ ನಮಗೆ ತಿಳಿಸ್ತಾರೆ ಪರಮಾತ್ಮ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅವನ ಗುಣಗಳಲ್ಲಿ ಅನಂತ ಗುಣಗಳಲ್ಲಿ ಕನಿಷ್ಠ ಮೂರು ಗುಣಗಳ ಚಿಂತನೆ ಜೀವನಿಗೆ ಅತ್ಯಂತ ಅವಶ್ಯಕವಾದದ್ದು ಒಂದು ಪರಮಾತ್ಮನ ಭಕ್ತ ವಾತ್ಸಲ್ಯ ಗುಣ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಪರಮಾತ್ಮನ ಭಕ್ತ ವಾತ್ಸಲ್ಯ ಗುಣದ ಚಿಂತನೆ ಇನ್ನೊಂದು ಪರಮಾತ್ಮನ ಕ್ಲೇಶ ಪರಿಹಾರಕತ್ವಗುಣ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯೇ ನಮೋ ನಮಃ ಮೂರನೇದು ಪರಮಾತ್ಮನ ಜ್ಞಾನದೃತ್ವಗುಣ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಹೀಗೆ ದಾಸರು ಪರಮಾತ್ಮನನ್ನು ಕನಿಷ್ಠ ಮೂರು ಗುಣಗಳ ಚಿಂತನೆಯನ್ನಾದರೂ ಮಾಡಬೇಕು ಭಕ್ತ ವಾತ್ಸಲ್ಯ ಗುಣ ಕ್ಲೇಶ ಪರಿಹಾರಕತ್ವ ಗುಣ ಜ್ಞಾನದಾತೃತ್ವ ಗುಣ ಈ ಹಿನ್ನೆಲೆಯಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರುವಂಥ ಸಂದೇಶವನ್ನು ನಮಗೆ ಕೊಟ್ಟಿರುವಂಥದ್ದು ಇನ್ನು ಭಗವದ್ಗೀತೆ ಬಗ್ಗೆ ಹೇಳೋದಾದರೆ ಧರ್ಮ ವೇದಾಂತ ತತ್ವ ಈ ಮೂರನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ಸಮಗ್ರವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸಿಕೊಂಡಿರುವಂತಹ ಏಕೈಕ ಧರ್ಮ ಗ್ರಂಥ ಅಂತಾದರೆ ಭಗವದ್ಗೀತೆ ನೋಡೋದಕ್ಕೆ ಪುಟ್ಟ ಗ್ರಂಥ ಹದಿನೆಂಟು ಅಧ್ಯಾಯಗಳು ಏಳ್ನೂರು ಒಂದು ಶ್ಲೋಕಗಳು ವಿನ್ಯಾಸದಲ್ಲಿ ತ್ರಿವಿಕ್ರಮ ಈ ಗ್ರಂಥದ ಅಧ್ಯಯನದಿಂದ ಜೀವನದಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದೇ ಇರೋವಂಥ ಸಮಸ್ಯೆಗಳೇ ಇಲ್ಲ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ನಿಸ್ಸಂಶಯವಾಗಿ ಪರಿಹಾರವನ್ನು ಭಗವದ್ಗೀತೆಯಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಜೀವನ ಸರ್ವಾಂಗ ಸುಂದರವಾಗಬೇಕು ಅಂತಾದರೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳ ಅಂದರೆ ಜೀವ ಜಡ ಮತ್ತು ಪರಮಾತ್ಮ ಈ ಮೂರು ಸಾಮಗ್ರಿಗಳ ಪರಿಚಯವನ್ನು ಬಹಳ ಸುಂದರವಾಗಿ ಭಗವದ್ಗೀತೆ ನಮಗೆ ಮಾಡಿ ತಿಳಿಸ್ಕೊಡತ್ತೆ ಜೀವನದ ರೂಪುರೇಷೆಗಳನ್ನು ನಿರ್ಧಾರ ಮಾಡಬಲ್ಲ ತಾತ್ವಿಕ ಸಂಗತಿಗಳನ್ನೆಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಠಿಣ್ಯತೆ ಜಟಿಲತೆ ಕ್ಲಿಷ್ಟತೆ ಇಲ್ಲದೇ ಇದ್ದಂಗೆ ತಿಳಿಸುವಂತಹ ಸ್ಪಷ್ಟ ಮತ್ತು ಸರಳವಾಗಿರುವಂತಹ ಧರ್ಮಗ್ರಂಥ ಅಂತಾದರೆ ಭಗವದ್ಗೀತೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದ ಇನ್ನೊಂದು ಸಂಗತಿ ಏನು ಅಂದರೆ ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿ ಜಗತ್ತಿಗೆ ಉಪದೇಶ ಮಾಡಿರುವಂಥದ್ದು ಆ ಗೀತೋಪದೇಶವನ್ನು ಗ್ರಂಥ ರೂಪಕ್ಕೆ ದಾಖಲಿಸಿ ಜಗತ್ತಿಗೆ ಅನುಗ್ರಹಿಸಿದವರು ವೇದವ್ಯಾಸ ದೇವರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಕೆಲವರು ತಿಳಿಸುವಂತೆ ವ್ಯಾಸೋ ಕಶ್ಚನ ಋಷಿಹಿ ಅಲ್ಲ ಸಾಕ್ಷಾತ್ ಶ್ರೀಮನ್ನಾರಾಯಣರು ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಬಂದು ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿ ಜಗತ್ತಿಗೆ ಏನು ಉಪದೇಶ ಮಾಡಿದ್ದ ಅದನ್ನು ಮುಂದಿನ ಪರಂಪರೆಗೆ ಗ್ರಂಥ ರೂಪದಲ್ಲಿ ದಾಖಲು ಮಾಡಿ ಇಟ್ಟಂಥವರು ಹೀಗೆ ಪರಮಾತ್ಮನ ಶ್ರೀಕೃಷ್ಣ ಮತ್ತು ವೇದವ್ಯಾಸ ಎರಡೂ ರೂಪಗಳಿಂದ ಜಗತ್ತಿಗೆ ಅನುಗ್ರಹಿಸಲ್ಪಟ್ಟಿರುವ ಕೃತಿ ಅಂತಾದರೆ ಭಗವದ್ಗೀತೆ ಅತ್ಯಂತ ಪವಿತ್ರವಾದದ್ದು ಮತ್ತು ಅಷ್ಟೇ ಮಹತ್ವವನ್ನು ಪಡೆದಿರುವಂಥ ಶ್ರೇಷ್ಠ ಗ್ರಂಥ ಭಗವದ್ಗೀತೆ ಸಾಕ್ಷಾತ್ತಾಗಿ ಭಗವಂತನೇ ಮನುಷ್ಯ ಸಮಾಜಕ್ಕೆ ನೀಡಿರುವಂತಹ ಅಮೃತಮಯ ಸಂದೇಶ ಅಂತಾದರೆ ಭಗವದ್ಗೀತೆ ಯಾ ಸ್ವಯಂ ಪದ್ಮನಾಭಸ್ಥ ಮುಖಪದ್ಮಾತ್ ವಿನಿಸ್ಮೃತ ಅಂತ ಮಹಾಭಾರತ ವರ್ಣನೆಯನ್ನು ಮಾಡ್ತಾ ಇದೆ ಇಂತಹ ಭಗವದ್ಗೀತೆ ತತ್ವಜ್ಞಾನವೂ ಹೌದು ಜೀವನದ ಶಾಸ್ತ್ರವೂ ಹೌದು ಆಧ್ಯಾತ್ಮಿಕ ತತ್ವ ಮತ್ತು ಲೌಕಿಕ ಜೀವನ ಎರಡನ್ನು ಇಷ್ಟು ಪರಿಷ್ಕೃತವಾದ ರೀತಿಯಿಂದ ಸಮನ್ವಯ ಮಾಡಿರುವಂತಹ ವಿಧಾನ ಶೈಲಿಯನ್ನು ಬೇರೆ ಇನ್ಯಾವ ಗ್ರಂಥದಲ್ಲೂ ಕೂಡ ಕಾಣುವುದಕ್ಕೆ ಸಾಧ್ಯ ಇಲ್ಲ ಈ ಭಗವದ್ಗೀತೆ ಅನ್ನೋದು ಭಾರತೀಯರ ಅತ್ಯಮೂಲ್ಯವಾಗಿರುವಂತಹ ಸಂಪತ್ತು ಭಗವದ್ಗೀತೆಯ ಶ್ರೀಕೃಷ್ಣನ ಉಪದೇಶ ಕೇವಲ ಅರ್ಜುನನನ್ನು ಮಾತ್ರ ಮಾಡಿದ್ದಲ್ಲ ಸಮಸ್ತ ಮನುಕುಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಆದ್ದರಿಂದ ಈ ಭಗವದ್ಗೀತೆ ತತ್ವಶಾಸ್ತ್ರವೂ ಹೌದು ಒಂದರ್ಥದಲ್ಲಿ ಮನಃಶಾಸ್ತ್ರವೂ ಹೌದು ಯಾಕೆ ಮನಃಶಾಸ್ತ್ರ ಅಂತೇಳಿದ್ರೆ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆಗಳಿಗೂ ಭಗವದ್ಗೀತೆಯಲ್ಲಿ ಉತ್ತರ ಅನ್ನೋದು ಸಿಗ್ತಾ ಇದೆ ದೇಶದ ಸಮಸ್ಯೆಗಳಿಗೂ ಕೂಡ ಉತ್ತರ ಅಥವಾ ಪರಿಹಾರ ಅನ್ನೋದು ಭಗವದ್ಗೀತೆಯಲ್ಲಿ ಸಿಗುತ್ತೆ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಹಾಗಾದರೆ ಗೀತೆ ಏನನ್ನ ಉಪದೇಶ ಮಾಡಲಿಕ್ಕೆ ಹೊರಟಿದೆ ಏನನ್ನ ಬೋಧಿಸ್ತಾ ಇದೆ ಪ್ರಪಂಚದಿಂದ ವಿಮುಖವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಆಧ್ಯಾತ್ಮದಿಂದ ವಿಮುಖವಾಗಿರುವಂತಹ ಪ್ರಾಪಂಚಿಕ ಬದುಕು ಅಥವಾ ವಿಷಯ ಈ ಎರಡನ್ನೂ ಹೊರತುಪಡಿಸಿ ಪ್ರಪಂಚದಲ್ಲಿ ಭಗವಂತನನ್ನು ಕಾಣುವ ದಿವ್ಯ ದೃಷ್ಟಿಯನ್ನು ಭಗವದ್ಗೀತೆಯ ಬಗ್ಗೆ ಬೋಧನೆಯನ್ನು ಮಾಡ್ತಾ ಇದೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರುವಂತ ಸಂಗತಿ ಏನು ಅಂದರೆ ಕರ್ತವ್ಯ ವಿಮುಖನಾದವನು ಭಗವಂತನ ಭಕ್ತನಾಗೋದಕ್ಕೆ ಸಾಧ್ಯ ಇಲ್ಲ ದೇವರಲ್ಲಿ ಅಥವಾ ಭಗವಂತನಲ್ಲಿ ಪ್ರಾಮಾಣಿಕವಾಗಿ ಭಕ್ತಿ ಮಾಡುವಂತಹ ಭಕ್ತ ಎಂದೂ ಕರ್ತವ್ಯದಿಂದ ವಿಮುಖನಾಗೋದೇ ಇಲ್ಲ ಭಗವಂತನನ್ನ ಕಣ್ಣಾರ ಪ್ರತ್ಯಕ್ಷ ಕೂಡ ಅರ್ಥಾತ್ ಅಪರೋಕ್ಷ ಕೂಡ ನಾನಾ ಜನ ಶು ಶುಶ್ರೂಷೆಯನ್ನು ಶುಶ್ರೂಷೆಯನ್ನು ಮಾಡಲೇಬೇಕು ಇದೇ ಭಗವದ್ಗೀತೆಯಲ್ಲಿ ಮುಂದೆ ತಿಳಿಸ್ತಾರೆ ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವನ್ಮಿತೆಯೇ ಅಂತ ಹೇಗೆ ನೀರಿಗೆ ವಿದ್ಯುತ್ತಿಗೆ ಎಲ್ಲ ತೆರಿಗೆಯನ್ನು ಕಟ್ತೀವೋ ಹಾಗೆ ಪರಮಾತ್ಮನಿಗೆ ನಾವು ಸಲ್ಲಿಸಬೇಕಾದ ತೆರಿಗೆ ಅಥವಾ ಕರ ಯಾವುದು ಅಂತಾದರೆ ನಾನಾ ಜನರ ಹೀಗೆ ಭಗವದ್ಭಕ್ತಿ ಮತ್ತೆ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂಥ ಧರ್ಮ ಕರ್ಮ ಆಚರಣೆಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಮನುಷ್ಯನೂ ಜಗಚ್ಚಕ್ರ ಪರಿವರ್ತನೆಯಲ್ಲಿ ತನ್ನ ಕೊಡುಗೆಯನ್ನು ಅರ್ಪಣೆ ಮಾಡಲೇಬೇಕು ಅದನ್ನು ಶ್ರೀಮದಾಚಾರ್ಯರು ಸಮಸ್ತ ಗೀತೆಯ ಸಂದೇಶವನ್ನು ಒಂದೇ ವಾಕ್ಯದಲ್ಲಿ ತಿಳಿಸ್ತಾರೆ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿಯ ಧರ್ಮ ವರ್ಣಕ್ಕೆ ಆಶ್ರಮಕ್ಕೆ ವೇದ ಏನು ವಿಹಿತ ಕರ್ಮಗಳನ್ನು ಬೋಧನೆ ಮಾಡಿದೆ ಆ ಕರ್ಮವನ್ನು ಅರ್ಪಣೆ ಮಾಡಲೇಬೇಕು ಕರ್ಮವನ್ನು ಆಚರಣೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಲೇಬೇಕು ಅದೇ ಪರಮಧರ್ಮ ಅದನ್ನ ಬಿಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ದಾನ ಯಜ್ಞ ತಪಸ್ಸು ಇತ್ಯಾದಿ ಎಂಥದೇ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಅವನ ವರ್ಣಾಶ್ರಮ ಧರ್ಮಗಳಿಗೆ ವಿಹಿತ ಅಲ್ಲದೇ ಇದ್ದರೆ ಅದು ಅಧರ್ಮ ಅಂತಲೇ ಕರೆಸ್ಕೊಳತ್ತೆ ಆದ್ದರಿಂದ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡಬೇಕು ಆ ಕರ್ಮವನ್ನ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮಂಥ ಭಗವಂತನ ಪ್ರೇರಣೆ ಭಗವಂತನ ಅನುಗ್ರಹದಿಂದ ಈ ಕರ್ಮ ನನ್ನ ನಿಮಿತ್ತ ನಡೆಸಲ್ಪಟ್ಟಿದೆ ಅನ್ನೋ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಆದ್ದರಿಂದ ಶ್ರೀಕೃಷ್ಣನ ಉಪದೇಶದ ಸಾರವನ್ನು ಈ ಒಂದೇ ವಾಕ್ಯದಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾರೆ ಸ್ವವಿಹಿತ ವೃತ್ತಿ ಅಂದ್ರೆ ಅವರವರ ವರ್ಣಾಶ್ರಮಗಳಿಗೆ ಅನುಸಾರವಾಗಿರ್ತಕ್ಕಂಥ ಕರ್ಮಾಚರಣೆ ಭಕ್ತಿ ಮತ್ತೆ ಭಗವಂತನ ಆರಾಧನೆ ಈ ಮೂರು ಅಂಶಗಳು ಒಟ್ಟಿಗೆ ಸೇರಿದ್ರೆ ಅದೇ ಪರಮಧರ್ಮ ಇವುಗಳಲ್ಲಿ ಒಂದನ್ನು ಬಿಟ್ಟರೂ ಕೂಡ ಪರಮಧರ್ಮವನ್ನು ಬಿಟ್ಟಂತೆ ಆಗತ್ತೆ ಅಂತ ಸಂದೇಶ ಈ ಮಹಾಭಾರತದ ಯುದ್ಧ ನಡೆದಿದ್ದು ಹದಿನೆಂಟು ದಿನಗಳು ಮಾರ್ಗಶೀರ್ಷ ಶುಕ್ಲಪಕ್ಷ ಏಕಾದಶಿ ದಿನ ಅಂದರೆ ಇವತ್ತು ಯುದ್ಧದ ಆರಂಭದ ದಿನ ಒಟ್ಟು ಹದಿನೆಂಟು ದಿನಗಳ ಯುದ್ಧ ಗೀತೋಪದೇಶ ನಡೆದ ದಿನನು ಕೂಡ ಮಾರ್ಗಶಿರ ಶುಕ್ಲಪಕ್ಷ ಏಕಾದಶಿ ದಿನ ಅವತ್ತೇ ಗೀತಾಜಯಂತಿ ಆಚರಣೆ ಅಂದರೆ ಇವತ್ತಿನ ದಿನ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪರ್ವಕಾಲದಲ್ಲಿ ಗೀತಾಚಾರ್ಯನಾಗಿರ್ತಕ್ಕಂಥ ಶ್ರೀಕೃಷ್ಣನಿಂದ ಉಪದಿಷ್ಟವಾಗಿರ್ತಕ್ಕಂಥ ಗೀತೆಯ ಅಧ್ಯಯನವನ್ನು ಅತ್ಯಂತ ಅವಶ್ಯವಾಗಿ ಶ್ರವಣಾದಿಗಳನ್ನು ಅಧ್ಯಯನಾದಿಗಳನ್ನು ನಡೆಸಲೇಬೇಕು ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಸಾನ ಮಾರ್ಗಶೀರ್ಷೋಷ್ಮಿ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನನ್ನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾನೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಸ್ಥಾನತ್ರಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡ್ಕೊಂಡಿದೆ ಉಪನಿಷತ್ ಪ್ರಸ್ಥಾನ ಸೂತ್ರ ಪ್ರಸ್ಥಾನ ಮತ್ತು ಗೀತಾ ಪ್ರಸ್ಥಾನ ಅಂತ ಮೂರು ಅವುಗಳಲ್ಲಿ ಭಗವದ್ಗೀತೆಯ ಒಂದು ವಿಶಿಷ್ಟವಾಗಿರತಕ್ಕಂಥ ಸ್ಥಾನಮಾನ ಇದೆ ಮಹಾಭಾರತದ ಪಂಚರತ್ನಗಳು ಅಂತ ಕರಿತೀವಿ ಅದರಲ್ಲಿ ಭಗವದ್ಗೀತೆಯು ಕೂಡ ಸೇರಿದೆ ಆ ಪಂಚರತ್ನಗಳು ಯಾವುದು ಅಂತಾದರೆ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಅನುಸ್ಮೃತಿ ಭೀಷ್ಮಸ್ತವರಾಜ ಮತ್ತು ಗಜೇಂದ್ರ ಮೋಕ್ಷ ಇದನ್ನು ಸೇರಿಸಿ ಮಹಾಭಾರತದ ಪಂಚರತ್ನಗಳು ಅಂತ ಕರೀತಾರೆ ಗೀತೆ ಮಹಾಭಾರತದ ಸಾರಭಾಗ ಶಾಸ್ತ್ರ ಭಾರತ ಸಾರಂ ತತ್ರಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನುತ್ಯಂಜಸ ಸಕಲಶಾಸ್ತ್ರಗಳಲ್ಲಿ ಮಹಾಭಾರತ ಅದಕ್ಕೆ ಪಂಚಮ ವೇದ ಅಂತನೂ ಕರೀತಾರೆ ಸಾರಭೂತವಾದದ್ದು ಇವುಗಳ ಜ್ಞಾನದಿಂದ ನಿಶ್ಚಯವಾಗಿ ಮೋಕ್ಷಪ್ರಾಪ್ತಿ ಅನ್ನೋದು ಆಗತ್ತೆ ಈ ಭಗವದ್ಗೀತೆ ಅನ್ನೋದು ವಿಶ್ವಮಾನ್ಯವಾಗಿರುವಂತಹ ಕೃತಿ ಇದನ್ನ ಉಪದೇಶ ಮಾಡಿದವನು ವಿಶ್ವೇಶ ಹದಿನಾಲ್ಕು ಲೋಕಗಳಿಗೆ ಅಧಿಪತಿಯಾಗಿರುವಂಥ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇಂತಹ ಭಗವದ್ಗೀತೆ ಸರ್ವಜನೋಪಯೋಗಿ ಗ್ರಂಥ ಅಂತಲೇ ಕರೆಸ್ಕೊಳತ್ತೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಗೀತೆಯ ಅಧ್ಯಯನ ಶ್ರವಣಾದಿಗಳಿಂದ ಸಮರ್ಥವಾಗಿರ್ತಕ್ಕಂಥ ಪರಿಹಾರವನ್ನು ಪಡ್ಕೊಳ್ಳಬಹುದು ಅಂತ ಶಾಸ್ತ್ರ ನಮಗೆ ತಿಳಿಸುತ್ತೆ ಮಹಾಭಾರತ ಭೀಷ್ಮ ಪರ್ವದಲ್ಲಿ ಒಂದು ಮಾತು ಬರುತ್ತೆ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನವಿದ್ಯತೆ. ನಾಲ್ಕು ಗಕಾರಗಳ ಸ್ಮರಣೆ ಮಾಡಿದ್ರೆ ಪುನರ್ಜನ್ಮ ಇಲ್ಲ ಯಾವುದು ನಾಲ್ಕು ಗಕಾರಗಳು ಅಂದರೆ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಹೀಗೆ ನಾಲ್ಕು ಗಕಾರಗಳನ್ನು ಸ್ಮರಣೆ ಮಾಡಿದ್ರೆ ಪುನರ್ಜನ್ಮ ಇಲ್ಲ ಅರ್ಥಾತ್ ಮೋಕ್ಷಪ್ರಾಪ್ತಿ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಮಹತ್ ಸಕಲ ಉಪಶ್ ಉಪನಿಷತ್ತುಗಳು ಗೋವುಗಳಿದ್ದಂತೆ ಅರ್ಜುನ ಕರು ಅಥವಾ ವತ್ಸ ಕ್ಷೀರ ಯಾವುದು ಅಂದರೆ ಪಾನ ಮಾಡುವವರು ಸಕಲ ಸಜ್ಜನರು ದೇಹದ ಪೋಷಣೆಗೆ ಆಭಾಲ ವೃದ್ಧರ ಪರಿಯಂತ ಎಲ್ಲರಿಗೂ ಬೇಕಾಗುವಂತ ಸಕಲ ಅಂಶಗಳು ಹಸುವಿನ ಹಾಲಿನಲ್ಲಿ ಹೇಗಿದೆಯೋ ಅದೇ ರೀತಿ ಜೀವನದ ಪೋಷಣೆಗೆ ಬೇಕಾಗಿರುವಂತಹ ಸಕಲ ವಿಚಾರಗಳು ಕೂಡ ಈ ಗೀತಾಮೃತದಲ್ಲಿ ಇದೆ ಅಂತ ಶಾಸ್ತ್ರ ತಿಳಿಸುತ್ತೆ ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಬಂದಿರುವಂಥದ್ದು ಭೀಷ್ಮ ಪರ್ವ ಉಪಕ್ರಮ ಭಗವದ್ಗೀತೆ ಉಪಸಂಹಾರ ಅನ್ನೋದು ವಿಷ್ಣು ಸಹಸ್ರನಾಮ ಆ ವಿಷ್ಣು ಸಹಸ್ರನಾಮ ಆ ಸಮರ ಅಥವಾ ಯುದ್ಧದ ಉಪಸಂಹಾರದಲ್ಲಿ ಭೀಶ್ವಾಚಾರ್ಯರ ಬಾಯಿಂದ ಸ್ತೋತ್ರ ರೂಪವಾಗಿ ಬಂದಿರುವಂಥದ್ದು ಅದಕ್ಕೆ ಮಹಾಭಾರತ ಒಂದು ಮಾತು ಹೇಳ್ತಾ ಇದೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇಹಿ ಶಾಸ್ತ್ರ ಸಂಗ್ರಹ ಯಾ ಸ್ವಯಂ ಪದ್ಮನಾಭಸ್ ಮುಖಪದ್ಮಾತ್ ಮಿನಿಸ್ತ ಸಾಕ್ಷಾತ್ ಪದ್ಮನಾಭರೂಪಿ ಪರಮಾತ್ಮನ ಬಾಯಿಯಿಂದ ಹೊರ ಹೊರಟಿ ಬ ಬಂದಿರುವಂಥದ್ದು ಈ ಭಗ ಬಾಯಿಯಿಂದ ಹೊರಗೆ ಬಂದಂತಹ ಭಗವದ್ಗೀತೆ ಅತ್ಯಂತ ಶ್ರೇಷ್ಠ ಗ್ರಂಥ ಇದು ಅಂತ ಗೀತೆ ಅಂದರೆ ಭಗವದ್ಗೀತೆ ನಮಗೊಂದು ಸಂಶಯ ಬರ್ತಾ ಇದೆ ಜಗತ್ತಿನಲ್ಲಿ ಅನೇಕ ಗೀತೆಗಳ ಬಗ್ಗೆ ಕೇಳ್ತೀವಿ ಹತ್ತಾರು ಗೀತೆಗಳು ಉದ್ಧವಗೀತೆ ಶ್ರುತಿಗೀತೆ ಗೋಪಿಗೀತೆ ವಿಷ್ಣುಗೀತ ಭ್ರಮರಗೀತ ಅಣುಗೀತ ಮತ್ತು ಗೀತೆ ಅಂದರೆ ಭಗವದ್ಗೀತೆ ಅಂತ ಹೇಗೆ ಅರ್ಥ ಮಾಡಬೇಕು ಅಂತ ಕೇಳಿದ್ರೆ ಅವುಗಳಲ್ಲೆಲ್ಲ ಭಗವದ್ಗೀತೆ ಮುಖ್ಯ ಆಗಿರೋದ್ರಿಂದ ಗೀತಾ ಸುಗೀತ ಕರ್ತವ್ಯ ಯಾವುದೇ ವಿಶೇಷಣವನ್ನ ಹಚ್ಚದೆ ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಯಾಕೆ ಅತ್ಯಂತ ಮುಖ್ಯವಾಗಿತ್ತು ಅದಕ್ಕೆ ಪ್ರಮಾಣವನ್ನು ಸ್ಕಾಂಧಪುರಾಣವನ್ನು ಕೋಟ್ ಮಾಡಿ ಸೂತ್ರ ಆಚಾರ್ಯರು ನಮಗೆ ತಿಳಿಸ್ತಾರೆ ನಿರ್ವಿಶೇಷಣ ಶಬ್ದೋ ಅನ್ಯೇಷಾ ವಿಶೇಷತಃ ಯಾವುದೇ ವಿಶೇಷಣೆ ಇಲ್ಲದೆ ಹೇಳುವಂತದ್ದು ಗೀತೆ ಅಂದರೆ ಭಗವದ್ಗೀತೆ ಅಂತಲೇ ಅರ್ಥ ಇಂತಹ ಭಗವದ್ಗೀತೆ ಮಹಾಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಗ ಆದ್ದರಿಂದ ಆ ಮಹಾಭಾರತ ಎಷ್ಟು ಪ್ರಮುಖವಾದದ್ದು ಅಂತ ಕಿಂಚಿತ್ ಚಿಂತನೆಯನ್ನು ಮಾಡಬೇಕು ಶ್ರಮ ಅಂದರೆ ಮನಿಷ್ಠ ಬುದ್ಧಿ ಧಮ ಅಂದರೆ ಇಂದ್ರಿಯ ಈ ಶ್ರಮದ ಮಾದರಿ ನಿವೃತ್ತಿ ಧರ್ಮಗಳನ್ನಾಗಲಿ ಅಥವಾ ಜ್ಞೇಯವಾಗಿರ್ತಕ್ಕಂಥ ಅಥವಾ ತಿಳಿಯಲೇಬೇಕಾಗಿರ್ತಕ್ಕಂಥ ಪರಮಾತ್ಮ ಅನ್ನ ಮತ್ತೆ ಮತ್ತು ಪ್ರಕೃತಿ ಮೊದಲಾಗಿರ್ತಕ್ಕಂಥ ಅಪರ ತತ್ವಗಳನ್ನಾಗಲಿ ಸಜ್ಜನರು ಸಂಸಾರದಲ್ಲಿ ದುಃಖವನ್ನು ಇದ್ದಾರೆ ಅಂತಹ ಸಜ್ಜನರ ಬಗ್ಗೆ ಅನುಕಂಪ ಅಥವಾ ಕರುಣೆಯನ್ನು ತೋರಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಕುರಿತು ಈ ಎಲ್ಲ ಸಜ್ಜನರ ದುಃಖ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಜೊತೆಗೆ ಧರ್ಮ ಮತ್ತು ತತ್ವಗಳ ಪುನಃ ಪ್ರಸಾರಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆಗ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ಅನುಗ್ರಹ ಮಾಡಿರುವಂಥದ್ದು ಭಗವದ್ಗೀತೆ ಹೀಗೆ ದೇವತೆಗಳ ಪ್ರಾರ್ಥನೆ ಮತ್ತು ಸಜ್ಜನರ ಮೇಲೆ ಕಾರುಣ್ಯ ಆ ಕಾರಣಕ್ಕಾಗಿ ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಿ ಅನುಗ್ರಹ ಮಾಡ್ತಾರೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಸಾಧನವನ್ನು ತಿಳಿಯದೆ ಸಂಸಾರದಲ್ಲಿ ದುಃಖಪಡುವಂತಹ ಸಜ್ಜನರಿಗಾಗಿ ವೇದಾಧಿಕಾರ ಇದ್ದು ವೇದಾರ್ಥ ಜ್ಞಾನ ಇಲ್ಲದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನೋ ಮೂರು ವರ್ಣದವರಿಗಾಗಿ ವೇದ ಅನಧಿಕಾರಿಗಳಾಗಿರ್ತಕ್ಕಂಥ ಶಿಶ್ ಸ್ತ್ರೀ ಶೂದ್ರಾದಿಗಳಿಗೆ ಧರ್ಮಜ್ಞಾನದ ಮೂಲಕ ಮೋಕ್ಷ ಪಡೆಯಲಿ ಅಂತ ಅನುಗ್ರಹ ರೂಪವಾಗಿ ಮಹಾಭಾರತ ಅನ್ನೋ ಶಾಸ್ತ್ರವನ್ನು ವೇದವ್ಯಾಸ ದೇವರು ರಚನೆ ಮಾಡಿ ಮನುಕುಲವನ್ನು ಉದ್ಧಾರ ಮಾಡಿದ್ರು ಇಂತಹ ಮಹಾಭಾರತ ಸರ್ವ ವೇದಾರ್ಥ ಗರ್ಭಿತವಾಗಿದೆ ಇಷ್ಟೇ ಅಲ್ಲ ವೇದದಲ್ಲಿ ಹೇಳದೇ ಇರತಕ್ಕಂಥ ಭಗವಂತನ ಕೇವಲ ಅಂದರೆ ಇಂದ್ರಿಯಜನ್ಯವಾಗಿರ್ತಕ್ಕಂಥ ಜ್ಞಾನದಲ್ಲಿ ಹೊಡಿತಕ್ಕಂಥ ವಿಷಯಗಳು ಕೂಡ ಮಹಾಭಾರತದಲ್ಲಿ ಇವೆ ಅತ್ಯಂತ ಗೂಢಾರ್ಥಗಳಿಂದ ತುಂಬಿದೆ ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ತಿಳಿಯೋದು ಅಶಕ್ಯವಾಗಿರುವಂಥದ್ದು ಮಹಾಭಾರತ ಅದರಂತೆ ಎಲ್ಲರಿಗೂ ತಿಳಿಯಬಹುದಾದ ಸರಳ ಅರ್ಥವು ಕೂಡ ಮಹಾಭಾರತಕ್ಕೆ ಇದೆ ಮುಖ್ಯವಾಗಿ ಮಹಾಭಾರತ ಭಗವತ್ ಸ್ವರೂಪವನ್ನು ಪ್ರತಿಪಾದನೆ ಮಾಡಿದ ವೇದಾಧಿಕಾರಿಗಳಾಗಿರ್ತಕ್ಕಂಥ ತ್ರೈವರ್ಣಿಕರಿಗೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಮಹಾಭಾರತ ವೇದಾರ್ಥಗಳನ್ನು ತಿಳಿಯೋದಕ್ಕೆ ಸಹಾಯಕ ಆಗಿದೆ ಸ್ತ್ರೀ ಮತ್ತು ಶೂದ್ರಾದಿಗಳಿಗೆ ಅಂದರೆ ವೇದ ಅನಧಿಕಾರಿಗಳಿಗೆ ಪರಮಾತ್ಮ ಮೊದಲಾಗಿರ್ತಕ್ಕಂಥ ತತ್ವಗಳನ್ನು ಮಹಾಭಾರತ ತಾನೇ ತಿಳಿಸ್ತಾ ಇದೆ ಇನ್ನೊಂದು ಬ್ರಹ್ಮಾದಿದೇವತೆಗಳಿಗೆ ಮಾತ್ರ ತಿಳಿಯುವಂಥದ್ದು ವೇದದಲ್ಲಿಯೂ ಹೇಳದೇ ಇರತಕ್ಕಂಥ ಭಗವಂತ ಸ್ವತಃ ತಿಳಿದು ಹೇಳಿರುವಂತಹ ಇಂದ್ರಿಯಜನ್ಯ ವಿಷಯಗಳು ಅನುಭವಕ್ಕೆ ಬಂದಂಥ ವಿಷಯಗಳು ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿವೆ ಆದ್ದರಿಂದಲೇ ಬ್ರಹ್ಮಾದಿದೇವತೆಗಳು ಅಧ್ಯಯನ ಮಾಡಬೇಕಾಗಿರುವ ಗ್ರಂಥ ಅಂತಾದರೆ ಶ್ರೀಮನ್ ಮಹಾಭಾರತ ಆದ್ದರಿಂದ ಮಹಾಭಾರತವು ವೇದವ್ಯಾಸ ಸಾಕ್ಷಾತ್ ಪರಮಾತ್ಮನಿಂದ ಪ್ರಣೀತ ಅಂದರೆ ರಚನೆ ಮಾಡಲ್ ಮಾಡಲ್ಪಟ್ಟಿರೋದ್ರಿಂದ ಪ್ರಮಾಣ ರೂಪವಾಗಿರ್ತಕ್ಕಂಥ ಶ್ರೇಷ್ಠ ಗ್ರಂಥ ಮಹಾಭಾರತ ಗ್ರಂಥದ ಉಪಾದೇಯತ್ವ ಅಥವಾ ಅನುಬಂಧ ಚತುಷ್ಟಯ ಸ್ವೀಕಾರಾರ್ಹ ಅನ್ನೋದಕ್ಕೆ ನಾಲ್ಕು ಗುಣಲಕ್ಷಣಗಳಿರಬೇಕು ಅಂತ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿಗಳು ವಿಷಯ ಏನು ಪರ ಮತ್ತು ಅಪರ ತತ್ವಗಳ ಜ್ಞಾನ ಅಥವಾ ಧರ್ಮಜ್ಞಾನ ಅದೇ ವಿಷಯ ಪ್ರಯೋಜನ ಏನು ಅಮುಖ್ಯ ಪ್ರಯೋಜನ ಜ್ಞಾನ ಟು ಗೇನ್ ನಾಲೆಡ್ಜ್ ಮುಖ್ಯ ಪ್ರಯೋಜನ ಮೋಕ್ಷಾದೆ ಪರಮ ಪ್ರಯೋಜನ ಅಧಿಕಾರಿಗಳು ಯಾರು ಅಂದರೆ ಸಕಲ ಸಜ್ಜನರು ಸಂಬಂಧ ಏನು ಅಂದರೆ ವಿಷಯ ಮತ್ತು ಪ್ರಯೋಜನಗಳಿಗೆ ಸಾಧ್ಯ ಸಾಧಕ ಭಾವ ಸಂಬಂಧ ಇದೆ ಆದ್ದರಿಂದ ಈ ಮಹಾಭಾರತದ ಅಧ್ಯಯನ ಅನ್ನೋದು ಉಪಾಧೇಯ ಸ್ವೀಕಾರಾರ್ಹ ಹೀಗೆ ಮಹಾಭಾರತ ಗ್ರಂಥ ಉಪಾಧೇಯ ಅನುಬಂಧ ಚತುಷ್ಟಯ ನಿರೂಪಣೆ ಅನ್ನೋದಿದೆ ಮಹಾಭಾರತಕ್ಕೆ ವ್ಯಾಖ್ಯಾನಗಳು ಮತ್ತು ವ್ಯಾಖ್ಯಾನಗಳ ಅವಶ್ಯಕತೆ ಯಾಕೆ ಅಂತ ಕೇಳಿದರೆ ವೇದದಲ್ಲೂ ಹೇಳದೇ ಇರತಕ್ಕಂಥ ವಿಷಯಗಳು ಮಹಾಭಾರತದಲ್ಲಿ ಇವೆ ಅವುಗಳು ಕ್ಲಿಷ್ಟಕರವಾಗಿರೋದ್ರಿಂದ ಅದರ ಅರ್ಥವನ್ನು ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ವ್ಯಾಖ್ಯಾನಗಳ ಅಗತ್ಯತೆ ಅನ್ನೋದಿದೆ ಇಂತಹ ಭಗವದ್ಗೀತೆ ಮಹಾಭಾರತದಲ್ಲಿ ಸೇರಿರೋದ್ರಿಂದ ಗೀತೆಗೂ ಕೂಡ ವ್ಯಾಖ್ಯಾನದ ಅಗತ್ಯ ಅನ್ನೋದಿದ್ದೇ ಇದೆ ಆದ್ದರಿಂದ ಮಹಾಭಾರತದಲ್ಲಿ ಅನುಬಂಧ ಚತುಷ್ಟಯವನ್ನು ಸಾಧಿಸೋದ್ರೋ ಸಾಧಿಸಿರೋದ್ರಿಂದ ಗೀತೆಯಲ್ಲೂ ವ್ಯಾಖ್ಯಾನ ಯೋಗ್ಯವಾಗಿರ್ತಕ್ಕಂಥ ಗ್ರಂಥಕ್ಕೆ ಬೇಕಾದ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿದೆ ನಾರದಿಯ ಪುರಾಣ ವಚನವನ್ನು ತಿಳಿಸ್ತಾರೆ ಮಹಾಭಾರತದಲ್ಲಿ ಎಲ್ಲರಿಗೂ ತಿಳಿಯಲಾಗದಂತಹ ಹತ್ತು ಅರ್ಥಗಳಿವೆ ವೇದವ್ಯಾಸ ದೇವರು ರಚನೆ ಮಾಡಿರುವಂಥ ಮಹಾಭಾರತ ಪಂಚಮ ವೇದ ಅಂತನೆ ಪ್ರಸಿದ್ಧಿಯನ್ನು ಪಡೆದಿದೆ ಅತಿ ಕಡಮೆ ಅಂದರೆ ಹತ್ತು ಅರ್ಥಗಳನ್ನು ಹೊಂದಿದೆ ಇದರ ಎಲ್ಲ ಭಾಗವೂ ಮುಖ್ಯವಾಗಿ ಪರಮಾತ್ಮನ ಸ್ವರೂಪವನ್ನೇ ಬೋಧನೆ ಮಾಡ್ತಾ ಇದೆ ಅತೀ ಗೂಢಾರ್ಥಯುಕ್ತವಾಗಿರುವಂಥದ್ದು ಗುಹ್ಯತಮಂ ಶಾಸ್ತ್ರಂ ಅಂತ ಮುಂದೆ ಭಗವದ್ಗೀತೆಯಲ್ಲೇ ಉಲ್ಲೇಖವನ್ನು ಮಾಡ್ತಾರೆ ವೇದಕ್ಕಿಂತಲೂ ಉತ್ತಮವಾಗಿದೆ ಅಂತ ಸ್ಕಂದ ಪುರಾಣ ತಿಳಿಸ್ತಾ ಇದೆ ಮಹಾಭಾರತ ಮತ್ತು ಅಷ್ಟಾದಶ ಪುರಾಣಗಳು ವೇದವ್ಯಾಸ ರೂಪದಿಂದ ರಚನೆ ಮಾಡಿದ ಪರಮಾತ್ಮ ಪಂಚಾರಾತ್ರವನ್ನ ನಾರಾಯಣ ರೂಪದಿಂದ ಮೂಲ ರಾಮಾಯಣವನ್ನು ಹಯಗ್ರಿವ ರೂಪದಿಂದ ಆದಿಭಾಗವತವನ್ನು ಮೂಲ ರೂಪದಿಂದಲೂ ಕೂಡ ಪರಮಾತ್ಮ ರಚಿಸಿ ಅನುಗ್ರಹಿಸಿದ್ದಾನೆ ಹಾಗಾದ್ರೆ ಆದಿಭಾಗವತ ಅಂದರೆ ಯಾವುದು ಪರಮಾತ್ಮ ತನ್ನ ನಾಭಿಕಮಲದಲ್ಲಿ ಆಸೀನನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿರುವಂಥ ಭಾಗವತಕ್ಕೆ ಆದಿಭಾಗವತ ಅಂತ ಹೆಸರು ಪುರಾಮಯ ಪ್ರೋಕ್ತಂ ಅಜಾಯ ನಾಭೇ ಪದ್ಮೆ ಇತ್ಯಾದಿ ಎಲ್ಲ ಶುಕ ಶುಕಭಾಗವತದ ತೃತೀಯ ಸ್ಕಂದ ಇದನ್ನು ಉಲ್ಲೇಖ ಮಾಡ್ತಾ ಇದೆ ನರಹರಿತೀರ್ಥರು ಹೇಳ್ತಾರೆ ಅನ್ಯಾವತಾರ ರೂಪೈಹಿ ಹಯಾಸ್ಯ ಕಪಿಲಾದಿರೂಪೈ ಅಂತ ವ್ಯಾಖ್ಯಾನಮನ ಮಾಡ್ತಾ ಹೇಳ್ತಾರೆ ಅದರಂತೆ ಮಹಾಭಾರತ ಕಪಿಲರೂಪಿ ಪರಮಾತ್ಮನಿಂದ ರಚಿತವಾಗಿತ್ತು ಅದು ನಾಶ ಆದ ಮೇಲೆ ಪುನಃ ದ್ವಾಪರ ಯುಗದಲ್ಲಿ ವೇದವ್ಯಾಸದೇವರಿಂದ ರಚಿತ ಆಯಿತು ಅಂತ ಅಭಿಪ್ರಾಯವನ್ನು ವ್ಯಾಖ್ಯಾನಕಾರರ ಮೇಲೆ ತಿಳಿಸ್ತಾರೆ ಆದಿ ಭಾಗವತದಂತೆ ಹಯಗ್ರೀವ ರೂಪದಿಂದ ರಚಿತವಾಗಿರ್ತಕ್ಕಂಥ ಮೂಲ ರಾಮಾಯಣವೂ ಒಂದಿದೆ ಚರಿತಂ ರಘುನಾಥಸ್ಯ ಶತಕೋಟ್ ಪ್ರವಿಸ್ತಾರಂ ಅಂತ ವಾಲ್ಮೀಕಿ ರಾಮಾಯಣ ಈ ವಚನವನ್ನು ಉಲ್ಲೇಖ ಮಾಡಿ ತಿಳಿಸುತ್ತೆ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಮಹಾಭಾರತಾದಿ ಗ್ರಂಥಗಳ ಪುರಾಣಗಳ ಅಧ್ಯಯನವನ್ನು ಏಕೆ ಮಾಡಬೇಕು ವ್ಯದಿವಿದ್ಯಾ ಚತುರ್ವೇದಾನ್ ಸಾಂಗೋಪ ಉಪನಿಷದಾನ್ ದ್ವಿಜ ದ್ವಿಜ ಅಂದರೆ ಬ್ರಾಹ್ಮಣನಾಗಿರ್ತಕ್ಕಂಥವ್ರು ಶಿಕ್ಷಾದಿ ಷಡಾಂಗ ಶಿಕ್ಷಾ ವ್ಯಾಕರಣ ನಿರುಕ್ತ ಜ್ಯೋತಿಷ್ಯ ಛಂದಸ್ಸು ಈ ಎಲ್ಲ ಉಪನಿಷತ್ತು ಇವುಗಳಿಂದ ಸಹಿತವಾಗಿ ನಾಲ್ಕೂ ವೇದಗಳನ್ನು ತಿಳ್ಕೊಂಡಿದ್ದರೂ ಕೂಡ ಪುರಾಣಗಳನ್ನು ತಿಳಿಯದೇ ಇದ್ದರೆ ಅವನನ್ನು ಜ್ಞಾನಿ ಅಂತ ಶಾಸ್ತ್ರಕಾರರು ಕರೆಯೋದಿಲ್ಲ ಯಾಕೆ ಇತಿಹಾಸ ಪುರಾಣಗಳಿಂದ ವೇದವನ್ನು ಪುಷ್ಟೀಕರಿಸಬೇಕು ಅಂದರೆ ಅವುಗಳ ಸಹಾಯದಿಂದ ವೇದಾರ್ಥವನ್ನು ನಿರ್ಣಯ ಮಾಡಬೇಕು ಮಹಾಭಾರತವನ್ನು ಮನ್ವಾದಿ ಆಸ್ತಿಕಾದಿ ಉಪನಿಚರಾದಿ ಅಂತ ಮೂರು ವಿಧವಾಗಿ ಮಹಾಭಾರತಕ್ಕೆ ಮೂರು ರೀತಿಯ ಅರ್ಥಗಳಿದೆ ಮನ್ವಾದಿ ಅಂದರೆ ಮನುಜ್ಞಾನೆ ಮನು ಅವಬೋಧನೆ ಅಂತ ಧಾತು ಮನು ಅಂದ್ರೆ ಪರಮಾತ್ಮನ ಜ್ಞಾನಕ್ಕೆ ಕಾರಣವಾಗಿರುವಂಥದ್ದು ಧರ್ಮ ಭಕ್ತಿ ಮೊದಲಾಗಿರ್ತಕ್ಕಂಥ ಹತ್ತು ಶ್ರುತಾದಿ ವಿನಯ ವೇದ ಇವು ಐದು ಇವುಗಳಲ್ಲಿ ಧರ್ಮಕ್ಕೆ ಅಭಿಮಾನಿಯಾದವನು ಯುಧಿಷ್ಠಿರ ಅಥವಾ ಧರ್ಮರಾಜ ಭಕ್ತಿಯಾದಿ ಹತ್ತು ಗುಣಗಳಿಗೆ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞಾ ಮೇಧ ದೃತಿ ಸ್ಥಿತಿ ಯೋಗ ಪ್ರಾಣ ಬಲ ಈ ಹತ್ತು ಗುಣಗಳಿಗೆ ಅಭಿಮಾನಿಯಾದವರು ಭೀಮ್ಸೇನ್ ದೇವರು ಶ್ರವಣ ಮನನ ಧ್ಯಾನ ಇವು ಶ್ರುತಾದಿ ಗುಣಗಳು ಇವುಗಳಿಗೆ ಅಭಿಮಾನಿಯಾದವರು ಅರ್ಜುನ ಶೀಲ ಮತ್ತು ವಿನಯಕ್ಕೆ ನಕುಲ ಮತ್ತು ಸಹದೇವರು ಕ್ರಮವಾಗಿ ಅಭಿಮಾನಿಗಳು ವೇದಾಭಿಮಾನಿ ದ್ರೌಪದಿ ದೇವಿ ಈ ಗುಣಗಳನ್ನು ಹೇಳುವ ಮೂಲಕ ಪಂಚಪಾಂಡವರ ಮತ್ತು ದ್ರೌಪದೀ ದೇವಿಯ ಮಹಿಮೆಯನ್ನು ತಿಳಿಯೋದೇ ಮುಖ್ಯ ಉದ್ದೇಶ ಆದ್ದರಿಂದ ಮಹಾಭಾರತದ ಆ ಭಾಗವನ್ನು ಮನ್ವಾದಿ ಅಂತ ಕರೀತಾರೆ ಆಸ್ತಿಕಾದಿ ಅಂತಲೇ ಇನ್ನೊಂದು ಹೆಸರು ಆಸ್ತಿಕರು ಅಂದರೆ ಪಂಚಪಾಂಡವರು ಮತ್ತು ದ್ರೌಪದಿ ದೇವಿ ಧರ್ಮ ಬದಲಾಗಿರ್ತಕ್ಕಂಥ ಗುಣಗಳ ನಿರೂಪಣೆ ಇಲ್ಲದೆ ಕೇವಲ ಪಾಂಡವರ ಚರಿತ್ರೆಯನ್ನು ಹೇಳುವಂತಹ ಮಹಾಭಾರತದ ಭಾಗವೇ ಆಸ್ತಿಕಾದಿ ಉಪರಿಚರ ಆದಿ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣು ಮಹಾಭಾರತದ ಪ್ರತಿಪದಕ್ಕೂ ಮಹಾಭಾರತದ ಪ್ರತಿ ಪದಕ್ಕೂ ಮುಖ್ಯಾರ್ಥನಾಗಿದ್ದಾನೆ ಭಗವಂತನ ಸ್ವರೂಪವನ್ನೇ ತಿಳಿಸ್ತಾ ಇದೆ ಆದ್ದರಿಂದ ಮಹಾಭಾರತಕ್ಕೆ ಉಪರಿಚರ ಆದಿ ಅಂತ ಈ ಮೂರೂ ಪದ ಅಥವಾ ಶಬ್ದಗಳಲ್ಲಿ ಆದಿ ಅಂದರೆ ಮನ್ವಾದಿ ಆಸ್ತಿಕಾದಿ ಉಪರಿಚರ ಆದಿ ಎಲ್ಲ ಕಡೆ ವಿಷಯ ಅಂತ ಅರ್ಥ ನಿರೂಪಣೆ ಮಾಡಲ್ಪಡುವಂಥ ವಿಷಯಕ್ಕೆ ಆದಿ ಇತ್ತು ಮಹಾಭಾರತವನ್ನ ಮನ್ವಾದಿ ಉಪರಿಚರಾದಿ ಮತ್ತೆ ಮತ್ತು ಆಸ್ತಿಕಾದಿ ಅಂತ ಮೂರು ವಿಧವಾಗಿ ಹೇಳ್ತಾರೆ ಮಹಾಭಾರತ ಮಹತ್ವ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಹಿಂದೆ ವೇದವ್ಯಾಸ ದೇವರ ಆಜ್ಞೆಯಂತೆ ಋಷಿಗಳು ಬ್ರಹ್ಮಾದಿ ದೇವತೆಗಳು ಎಲ್ಲ ಒಂದು ಸೇರಿ ಸಮಸ್ತ ವೇದಗಳನ್ನು ಮತ್ತು ಮಹಾಭಾರತವನ್ನು ತೂಗಿ ನೋಡ್ತಾರೆ ಆಗ ಮಹಾಭಾರತ ಹೆಚ್ಚು ತೂಗಿತು ಅಂತ ಈ ಮಹಾಭಾರತದಲ್ಲಿರುವಂಥ ವಿಷಯಗಳೇ ಉಳಿದ ಗ್ರಂಥಗಳಲ್ಲೂ ಇರುತ್ತೆ ಇದರಲ್ಲಿ ಹೇಳದೇ ಇರತಕ್ಕಂಥ ವಿಷಯಗಳು ಬೇರೆ ಯಾವ ಗ್ರಂಥದಲ್ಲೂ ಇಲ್ಲ ಅದರಿಂದ ಮಹಾಭಾರತ ಕಲ್ಪವೃಕ್ಷ ಇದ್ದಂತೆ ಅದರ ಸಾರಭಾಗ ಅಂದರೆ ವಿರಾಟ್ ಪರ್ವ ಮತ್ತು ಉದ್ಯೋಗ ಪರ್ವ ಮಹಾಭಾರತದ ವಾಕ್ಯಗಳನ್ನು ವಿಮರ್ಶೆ ಮಾಡಿದಾಗ ಎಲ್ಲ ವಿಚಾರಗಳು ಕೂಡ ಸ್ಪಷ್ಟ ಆಗತ್ತೆ ವೈಶಂಪಾಯನಾದಿಯಲ್ಲ ಋಷಿಗಳು ತಮ್ಮ ಶಿಷ್ಯರಿಗೆ ಪರಂಪರಾಗತವಾಗಿ ಮಹಾಭಾರತವನ್ನು ಉಪದೇಶ ಮಾಡ್ತಾ ಬಂದಿದ್ದಾರೆ ಆದ್ದರಿಂದ ನಾರಾಯಣ ಅಲ್ಲದೆ ಬೇರೆ ಇನ್ಯಾರೂ ಇಂತಹ ಅದ್ಭುತ ಗ್ರಂಥವನ್ನು ರಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ವೇದವ್ಯಾಸದೇವರು ಕೆಲವರು ಆಕ್ಷೇಪ ಮಾಡುವಂತೆ ವ್ಯಾಸೋ ಕಶ್ಚನ ಋಷಿ ಅಲ್ಲ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರರೇ ಆಗಿದ್ದಾರೆ ಅಂತ ತಿಳ್ಕೊಬೇಕು ನಾರದ ಮಹರ್ಷಿಗಳಂಥ ಪರಮಹಂಸರು ಮಹಾಭಾರತ ಅಧ್ಯಯನ ಪಾಠಪ್ರವಚನಾದಿಗಳನ್ನು ಮಾಡಿದ್ದಾರೆ ಈ ಎಲ್ಲ ಹಿನ್ನೆಲೆಗಳ ಮೂಲಕ ಮಹಾಭಾರತ ಸರ್ವೋತ್ತಮ ಪ್ರಮಾಣ ಗ್ರಂಥ ಅಂತ ತಿಳಿಯಲ್ಪಟ್ಟಿದೆ ಈ ಗ್ರಂಥ ಮಹತ್ವಪೂರ್ಣವಾದದ್ರಿಂದಲೂ ತತ್ವಯುಕ್ತವಾಗಿ ಭಾರವನ್ನು ತೋರಿರೋದ್ರಿಂದಲೂ ಮಹಾಭಾರತ ಅಂತ ಕರೆಸ್ಕೊಂಡಿದೆ ಈ ಶಬ್ದಕ್ಕೆ ಈ ಅರ್ಥವನ್ನು ಯಥಾರ್ಥವಾಗಿ ತಿಳ್ಕೊಂಡ್ರೆ ಪಾಪಕ್ಷಯ ಅನ್ನುವಂತಹ ಫಲಪ್ರಾಪ್ತಿ ಆದ್ದರಿಂದ ಮಹತ್ವ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ ಪಕ್ಷೆಯ ಅಪೂರ್ವ ಫಲಪ್ರಾಪ್ತಿ ಎನ್ನುವುದೇ ಫಲಶ್ರುತಿ ಆದ್ದರಿಂದ ಕೃಷ್ಣದ್ವೈಪಾಯನ ವ್ಯಾಸಂ ಬಿದ್ದಿ ನಾರಾಯಣಂ ಪ್ರಭು ಅಂತ ವೇದವ್ಯಾಸ ಸಾಕ್ಷಾತ್ ನಾರಾಯಣ ಪರಬ್ರಹ್ಮ ಅಂತಲೇ ತಿಳ್ಕೋಬೇಕು ಕೋಹ್ಯನ್ಯ ಪುಂಡರಿಕಾಕ್ಷಾತ್ ಇತ್ಯಾದಿ ವಾಕ್ಯ ಅದಕ್ಕೆ ಕಾರಣವನ್ನು ಹೇಳ್ತಾ ಇದೆ ಈ ಮಹಾಭಾರತ ಎನ್ನುವ ಒಂದು ಗ್ರಂಥ ರಚನೆ ಮಾಡಿರೋದ್ರಿಂದ ವೇದ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅಂತ ಇಷ್ಟೇ ಹೇಳಿಬಿಟ್ರೆ ಗ್ರಂಥ ರಚನಾಕಾರರೆಲ್ಲರೂ ನಾರಾಯಣರೇ ಆಗಬೇಕಾಗತ್ತೆ ಆದ್ದರಿಂದ ನಾರಾಯಣನ ಹೊರತುಪಡಿಸಿ ಉಳಿದವರಿಂದ ರಚನೆ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಗ್ರಂಥವನ್ನು ಮಾಡಿರೋದ್ರಿಂದ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣನ ಅವತಾರರೇ ಅಂತ ಹೇಳಬೇಕು ಆದ್ದರಿಂದ ಮಹಾಭಾರತ ಸಾಕ್ಷಾತ್ ನಾರಾಯಣನಿಂದ ಮಾತ್ರ ರಚಿಸಲು ಸಾಧ್ಯವಾಗಿರುವಂತಹ ಒಂದು ಉತ್ಕೃಷ್ಟವಾದ ಗ್ರಂಥ ಇಂತಹ ಪ್ರಮಾಣ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಭಾರತದ ಭಾಗವೇ ಶ್ರೀಮದ್ಭಗವದ್ಗೀತೆ ಶ್ರೀಕೃಷ್ಣಾರ್ಜುನ ಸಂವಾದ ರೂಪ ಭಗವದ್ಗೀತೆ ಮಹಾಭಾರತದ ಸರ್ವಾರ್ಥ ಸಂಗ್ರಹ ರೂಪವಾಗಿರುವಂಥದ್ದು ಮಹಾಭಾರತ ಪಾರಿಜಾತ ವೃಕ್ಷ ಅಂತಾದರೆ ಗೀತೆ ಅಥವಾ ಭಗವದ್ಗೀತೆ ಅದರ ಮಕರದನ್ ಮಕರಂದದಂತೆ ಇದೆ ಅಂತ ಮಹಾಕೌರ್ಮ ಪುರಾಣ ನಮಗೆ ತಿಳಿಸುತ್ತೆ ಸರ್ವಶಾಸ್ತ್ರಗಳಲ್ಲಿ ಶ್ರೇಷ್ಠವಾದದ್ದು ಮಹಾಭಾರತ ಅದರಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಶ್ರೇಷ್ಠವಾದದ್ದು ಆದ್ದರಿಂದ ಮಹಾಭಾರತದಂತೆ ಭಗವದ್ಗೀತೆಗೂ ಅದೇ ಅನುಬಂಧ ಚತುಷ್ಟಯಗಳನ್ನು ಅರ್ಥ ಮಾಡ್ಕೋಬೇಕು ವಿಷಯ ಧರ್ಮಾದಿಗಳು ಪ್ರಯೋಜನ ಮೋಕ್ಷ ಆ ಮೋಕ್ಷಕ್ಕೆ ಸಾಕ್ಷಾತ್ಕಾರಣ ಬ್ರಹ್ಮ ಪರೋಕ್ಷ ಅಂದರೆ ಭಗವಂತನ ದರ್ಶನ ಬ್ರಹ್ಮ ಪರೋಕ್ಷಕ್ಕಿಂತ ಮೊದಲಿನ ಸತ್ಕರ್ಮಾನುಷ್ಠಾನ ಅಂತಃಕರಣ ಶುದ್ಧಿಯನ್ನು ಮಾಡಿ ಆ ಮೂಲಕ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗತ್ತೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡಿರುವಂಥ ಕರ್ಮ ಮೋಕ್ಷದಲ್ಲಿ ಆನಂದದ ಉನ್ನಾಹಕ್ಕೆ ಅಭಿವೃದ್ಧಿಗೆ ಕಾರಣ ಆಗತ್ತೆ ಇದು ವಿಷಯಕ್ಕೂ ಮತ್ತು ಪ್ರಯೋಜನಕ್ಕೂ ಇರ್ತಕ್ಕಂಥ ಸಂಬಂಧ ಇಲ್ಲಿ ಈ ಪ್ರಸಂಗದಲ್ಲಿ ಕೆಲವರ ಆಕ್ಷೇಪ ಏನು ಅಂತ ಕೇಳಿದ್ರೆ ಬ್ರಹ್ಮ ದರ್ಶನ ಅಥವಾ ಭಗವಂತನ ದರ್ಶನ ಆದಮೇಲೆ ಕರ್ಮಾನುಷ್ಠಾನ ಅಥವಾ ಕರ್ಮಾಚರಣೆ ಅನ್ನೋದು ಬೇಕಾಗಿಲ್ಲ ಇದು ಒಂದು ರೀತಿಯ ಆಕ್ಷೇಪ ಇನ್ನೊಂದು ರೀತಿಯಾಗಿ ಮುಕ್ತಿಗೆ ಜ್ಞಾನ ಮತ್ತು ಕರ್ಮಾಚರಣೆ ಎರಡೂ ಕೂಡ ಸಾಕ್ಷಾತ್ಕಾರಣ ಅಂತ ಕೆಲವರ ವಾದ ಆದರೆ ದ್ವೈತ ಸಿದ್ಧಾಂತದ ಪ್ರಕಾರ ಈ ಎರಡೂ ಆಕ್ಷೇಪಗಳು ಸರಿಯಲ್ಲ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಸಹಿ ಧರ್ಮ ಸುಪರ್ಯಾಪ್ತಃ ಬ್ರಹ್ಮಣ ಪದವೇದನೆ ಇತ್ಯಾದಿ ಚ ಅಂತ ಭಾಷೆಯಲ್ಲಿ ತಿಳಿಸ್ತಾರೆ ಗೀತೋಕ್ತವಾಗಿರ್ತಕ್ಕಂಥ ಧರ್ಮವು ಬ್ರಹ್ಮ ಕಾರಣ ಆಗತ್ತೆ ಬ್ರಹ್ಮ ಪರೋಕ್ಷ ಆದಮೇಲೆ ಆಚರಿಸಲ್ಪಟ್ಟಂತಹ ಅಧರ್ಮ ಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಪೂರ್ಣ ಯು ಮೋಕ್ಷಕ್ಕೆ ಕಾರಣ ಆಗತ್ತೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಭಾರತಕ್ಕೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯ ಅನ್ನೋ ಎರಡು ಕೃತಿಗಳನ್ನು ರಚನೆ ಮಾಡಿ ಅನುಗ್ರಹಿಸಿದ್ದಾರೆ ಶ್ರೀಕೃಷ್ಣ ಅನ್ನೋ ಉದಯ ಪರ್ವತದಿಂದ ಉದಿಸಿರುವಂತಹ ಸೂರ್ಯ ಅಂತಾದರೆ ಭಗವದ್ಗೀತೆ ಈ ಸೂರ್ಯ ಸರ್ವ ಸಜ್ಜನರ ಹೃದಯ ಕಮಲಗಳನ್ನು ಅರಳಿಸ್ತಾ ಬೆಳಗ್ತಾ ಇದ್ದರು ಆ ಸಂದರ್ಭದಲ್ಲಿ ಗೀತಾ ವ್ಯಾಖ್ಯಾನ ಅನ್ನೋ ಕೆಲವರು ಕೆಲವು ಗ್ರಂಥಗಳನ್ನು ರಚನೆ ಮಾಡಿರ್ತಾರೆ ಆ ಅಪ್ರಗಲ್ಭ ಗ್ರಂಥಗಳು ಅನ್ನೋ ಮೋಡಗಡಿದ್ದಂತೆ ಈ ಗೀತಾ ಸೂರ್ಯನನ್ನು ಆಗಿಂದಾಗಿ ಆಚ್ಛಾದನೆಯನ್ನು ಮಾಡ್ತಾ ಮುಚ್ತಾ ಬರ್ತಿರ್ತಾವೆ ನಂತರದಲ್ಲಿ ಪ್ರಧಾನ ವಾಯುದೇವರಾಗಿ ಅವತಾರರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಅಂದರೆ ಪ್ರವಾಹವಾಯು ಅಲ್ಲ ಅನ್ನೋದಕ್ಕೆ ಪ್ರಧಾನ ವಿಶೇಷಣವನ್ನು ಕೊಟ್ಟು ಪ್ರಧಾನ ವಾಯುದೇವರ ಅವತಾರರೇ ಆಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಆ ಮೋಡಗಳನ್ನು ದೂರ ಓಡಿಸುವಂತಹ ಜಂಜಾವಾತ ಅಂದರೆ ಬಿರುಗಾಳಿ ಅಥವಾ ಸುಂಟ್ರಗಾಳಿಗಳಂತೆ ಇರುವಂತಹ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಅನ್ನೋ ಎರಡು ಗ್ರಂಥಗಳನ್ನು ರಚನೆ ಮಾಡಿದರು ನಂತರ ಟೀಕಾಕೃತ್ವಾದರು ಅನುಕ್ರಮವಾಗಿ ಪ್ರಮೇಯ ದೀಪಿಕಾ ಮತ್ತೆ ನ್ಯಾಯ ದೀಪಿಕಾ ಅಂತ ಎರಡು ಟೀಕೆಗಳನ್ನು ರಚಿಸಿ ಆ ಮೋಡಗಳನ್ನು ಇನ್ನೂ ದೂರ ಓಡಿಸಿದರು ಆ ಮೋಡಗಳನ್ನು ನೀರಸವಾಗಿ ನಿಸ್ತೇಜನವನ್ನಾಗಿ ಮಾಡಿದರು ಆದರೂ ಆ ಗೀತಾ ಸೂರ್ಯನ ಪ್ರಖರ ಕಿರಣಗಳನ್ನು ಸೇಸಲು ಅಶಕ್ತರಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಗೀತೆಯ ಸಂದೇಶದ ಬೆಳೆದಿಂಗಳು ಬೇಕಾಗಿತ್ತು ಆ ಕೊರತೆಯನ್ನು ನೀಗಿಸಿದವರು ರಾಯರು ಗೀತಾ ವಿವೃತ್ತಿ ನಂತರದಲ್ಲಿ ಸತ್ಯ ಧ್ಯಾನ ತೀರ್ಥರು ಗೀತಾ ಪ್ರತಿಪದಾರ್ಥಸಂದ್ರಿಕಾ ಅನ್ನೋ ಕೃತಿಯನ್ನು ರಚನೆ ಮಾಡಿಕೊಟ್ರು ಆ ಗೀತಾ ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಕಿರಣಗಳನ್ನು ವಿವೃತ್ತಿ ಮತ್ತು ಚಂದ್ರಿಕೆಯ ರೂಪದಿಂದ ಪ್ರತಿಫಲನ ಆಗುವಂತೆ ಮಾಡಿ ಜನರಿಗೆ ಸನ್ಮಾರ್ಗವನ್ನು ತೋರಿದ್ರು ಈ ಗೀತಾ ಸೂರ್ಯ ರಕ್ಷಕಿರಣಗಳಿಂದ ವೇದ ಉಪನಿಷತ್ತುಗಳೆಂಬ ಸಮುದ್ರ ತಳದಲ್ಲಿರ್ತಕ್ಕಂಥ ತತ್ವರತ್ನಗಳು ಎಲ್ಲರಿಗೂ ಕಾಣುವಂತೆ ಆಯಿತು ಅದನ್ನ ಹುಡುಕಿ ಹುಡುಕಿ ತಗದವರು ನಂತರದಲ್ಲಿ ಕನ್ನಡದಲ್ಲಿ ವ್ಯಾಸರಾಯರು ಗೀತಾ ಸಾರ ಅಂತ ಹದಿನೆಂಟು ಅಧ್ಯಾಯಗಳ ಪ್ರಮೇಯಗಳನ್ನು ಸಂಗ್ರವಾಗಿ ಸಮಗ್ರವಾಗಿ ಸಂಗ್ರಹಿಸಿ ಹದಿನೆಂಟು ನುಡಿಗಳಲ್ಲಿ ಕೊಟ್ಟು ಅನುಗ್ರಹಿಸಿದರು ಹೀಗೆ ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಅಂತ ಎರಡು ಕೃತಿಗಳನ್ನು ರಚನೆ ಮಾಡಿ ಕೊಟ್ಟರು ಹಾಗೆ ಭಾಷ್ಯ ಅಂದರೆ ಏನು ಅಂತ ಕೇಳಿದ್ರೆ ಪ್ರತಿಪದಾರ್ಥ ರೂಪವಾಗಿರ್ತಕ್ಕಂಥ ವಿವರಣೆಗಳು ಮುಖ್ಯವಾಗಿರ್ತಕ್ಕಂಥ ಗೀತಾ ಶ್ಲೋಕಗಳನ್ನು ವಿವರಿಸುವಾಗ ಬರುತ್ತೆ ತಾತ್ಪರ್ಯ ಅಂದರೆ ಪ್ರತಿಪದಾರ್ಥವನ್ನು ಕೊಡದೆ ತಾತ್ಪರ್ಯ ಅಥವಾ ಜಿಸ್ಟ್ ಸಮ್ಮರಿ ಅಂತ ಏನು ಹೇಳ್ತೀವಿ ಆ ಘಟ್ಟಾರ್ಥವನ್ನು ತಿಳಿಸೋದು ತಾತ್ಪರ್ಯ ಒಟ್ಟಿನಲ್ಲಿ ತಾತ್ಪರ್ಯಗಳನ್ನು ವಿಶೇಷ ಪ್ರಮೇಯಗಳನ್ನು ವಿವರಿಸೋದೇ ಈ ಗ್ರಂಥಗಳ ಮುಖ್ಯ ಉದ್ದೇಶ ಆದ್ದರಿಂದ ಗೀತಾ ತಾತ್ಪರ್ಯ ನಿರ್ಣಯ ಅಂತಲೂ ಕರೆಸಲ್ಪಟ್ಟಿದೆ ಆದ್ದರಿಂದ ಸಮಸ್ತ ಶಾಸ್ತ್ರಗಳಲ್ಲಿ ಮಹಾಭಾರತವೇ ಸಾರಭೂತವಾದದ್ದು ಅದರಲ್ಲೂ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಸಾರಭೂತವಾದವು ಇವುಗಳ ಯಥಾರ್ಥ ಜ್ಞಾನದಿಂದ ನಿಶ್ಚಯವಾಗಿ ಮೋಕ್ಷಪ್ರಾಪ್ತಿ ಆದ್ದರಿಂದ ಮಹಾಭಾರತ ಸರ್ವಶಾಸ್ತ್ರೋತ್ತಮ ಅನ್ನೋದನ್ನು ವ್ಯಕ್ತ ಮಾಡಿ ತೋರಿಸಲಿಕ್ಕೆ ವೇದವ್ಯಾಸದೇವರ ಆಜ್ಞೆಯಂತೆ ವೇದಗಳನ್ನು ಅಂದರೆ ಸರ್ವಶಾಸ್ತ್ರಗಳನ್ನು ತಕ್ಕಡಿಯಲ್ಲಿಟ್ಟು ತೂಗಿ ನೋಡಲಾಯಿತು ಹೇಗೆ ಅಂತ ಸಂಶಯ ಬಂದರೆ ಈ ತುಲಾಭಾರವನ್ನು ಈ ಗ್ರಂಥಗಳ ಪ್ರತಿನಿಧಿಗಳನ್ನಿಟ್ಟು ಮಾಡಿದರು ಸಮಾನ ಆಕಾರದ ಎರಡು ಮಣಿಗಳಲ್ಲಿ ಒಂದರಲ್ಲಿ ಮಹಾಭಾರತದ ಅಭಿಮಾನಿ ದೇವತೆಗಳನ್ನು ಇನ್ನೊಂದರಲ್ಲಿ ಸರ್ವಶಾಸ್ತ್ರಾರ್ಥಗಳ ಅಭಿಮಾನಿ ದೇವತೆಗಳನ್ನು ಆವಹನೆಯನ್ನು ಮಾಡಿ ತುಲಾಭಾರ ಮಾಡಲಾಯಿತು ಆಗ ಮಹಾಭಾರತದ ಗ್ರಂಥದ ತೂಕ ಹೆಚ್ಚಾಗಿ ಅದರ ಮಹತ್ವ ಏನು ಅನ್ನೋದು ಜಗತ್ತಿಗೆ ಪ್ರಕಟ ಆಯಿತು ಹೀಗೆ ಅರ್ಥ ಮತ್ತು ಅಭಿಮಾನಿ ದೇವತೆಗಳು ಎರಡೂ ವಿವಕ್ಷೆಯಿಂದಲೂ ದೃಷ್ಟಿಯಿಂದಲೂ ಮಹತ್ವಪೂರ್ಣವಾಗಿದ್ದರಿಂದ ಭಾರತದಿಂದ ಅಧಿಕವಾದದ್ದರಿಂದಲೂ ಮಹಾಭಾರತ ಅಂತ ಹೆಸರು ಬಂದಿದೆ ಈ ಮಹಾಭಾರತ ಹೆಸರು ಅಥವಾ ಪದದ ನಿರ್ವಚನ ಅದು ಸರ್ವ ಪಾಪ ಪರಿಹಾರ ಆಗತ್ತೆ ಅಂತ ಫಲಶ್ರುತಿಯನ್ನು ತಿಳಿಸ್ತಾರೆ ಆ ಮೂಲಕ ಮಹಾಭಾರತ ಸರ್ವೋತ್ತಮವಾಗಿರ್ತಕ್ಕಂಥ ಗ್ರಂಥ ಅಂತ ತಿಳಿಸ್ತಾರೆ ಮಹಾಭಾರತದ ಸರ್ವೋತ್ತಮತ್ವಕ್ಕೆ ಇನ್ನೊಂದು ಕಾರಣವನ್ನು ತಿಳಿಸ್ತಾರೆ ಇದು ಪರಮ ಆಪ್ತರಾಗಿರ್ತಕ್ಕಂಥ ಶ್ರೀ ವೇದವ್ಯಾಸದೇವರಿಂದ ರಚಿತವಾದದ್ದು ವೇದವ್ಯಾಸದೇವರು ಸ್ವತಃ ನಾರಾಯಣನ ಅವತಾರರು ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಅವತಾರ ಮಾಡಿ ಜಗತ್ತನ್ನು ಉದ್ಧಾರ ಮಾಡಿರುವಂತಹ ಪರಮ ಆಪ್ತರು ಅಂದರೆ ಏನು ಆಪ್ತ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ ಆಪ್ತ ಅಂದರೆ ಯಥಾರ್ಥದರ್ಶಿ ಅಂತ ಅರ್ಥ ಅಂದರೆ ವಸ್ತುಗಳನ್ನು ಅವು ಇದ್ದಂತೆ ಹೇಗಿದೆಯೋ ಹಾಗೆ ತಿಳಿಯೋದಕ್ಕೆ ಆಪ್ತ ಈ ಗುಣವನ್ನು ಹೊಂದಿದವರು ವೇದವ್ಯಾಸ ದೇವರು ಅದೇ ರೀತಿಯಾಗಿ ಯಥಾದೃಷ್ಟಾರ್ಥವಾದಿ ಅಂದರೆ ವಸ್ತುಗಳನ್ನು ತಾನು ತಿಳಿದುಕೊಂಡಂತೆ ಹೇಳೋದು ಈ ಗುಣವನ್ನು ಹೊಂದಿದವರು ವೇದವ್ಯಾಸ ದೇವರು ಒಂದು ಯಥಾರ್ಥ ದರ್ಶಿತ್ವ ಇನ್ನೊಂದು ಯಥಾದೃಷ್ಟಾರ್ಥವಾದಿತ್ವ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ಹೇಗೆ ತಿಳ್ಕೊಂಡಿದ್ದಾರೋ ಹಾಗೆ ಜಗತ್ತಿಗೆ ಅದನ್ನು ಹೇಳೋದು ಈ ಎರಡೂ ಗುಣಗಳನ್ನು ಹೊಂದಿದವರು ವೇದವ್ಯಾಸದೇವರು ಕೇವಲ ತತ್ವ ನಿರ್ಣಯಕ್ಕಾಗಿ ಈ ಗ್ರಂಥವನ್ನು ರಚನೆ ಮಾಡಿ ಅನುಗ್ರಹಿಸಿದವರು ವೇದವ್ಯಾಸದೇವರು ಆದ್ದರಿಂದ ವೇದವ್ಯಾಸದೇವರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಅವರು ಯಥಾರ್ಥ ದರ್ಶಿಗಳು ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಕೇವಲ ತತ್ವನಿರ್ಣಯಕ್ಕಾಗಿ ಈ ಗ್ರಂಥವನ್ನು ರಚನೆ ಮಾಡಿರೋದ್ರಿಂದ ಯಥಾ ದೃಷ್ಟಾರ್ಥವಾದಿಗಳೂ ಆಗಿದ್ದಾರೆ ಸಾಕ್ಷಾತ್ ಪರಮಾತ್ಮನ ಅವತಾರನೆ ಆಗಿರೋದ್ರಿಂದ ತತ್ವಜ್ಞಾನ ಮತ್ತು ಇಂದ್ರಿಯ ಪಾಟವಾದಿಗಳು ಕೂಡ ಇದೆ ಉಪದೇಶಕ್ಕೆ ಯೋಗ್ಯರಾಗಿರ್ತಕ್ಕಂಥ ಬ್ರಹ್ಮಾದಿದೇವತೆಗಳ ಪ್ರಾರ್ಥನೆಯಂತೆ ತತ್ವನಿರ್ಣಯಕ್ಕಾಗಿ ರಚನೆ ಮಾಡಿರುವಂಥ ಗ್ರಂಥ ಮಹಾಭಾರತ ಅಪಹಾಸ ಮೊದಲಾಗಿರ್ತಕ್ಕಂಥ ಯಾವುದೇ ದುಷ್ಟ ಪ್ರಸಂಗಗಳಿಲ್ಲದೆ ರಚಿಸಲ್ಪಟ್ಟಿರುವಂತಹ ಗ್ರಂಥ ಸರ್ವಶಾಸ್ತ್ರೋಕ್ತವಾಗಿರುವಂತಹ ಗ್ರಂಥ ಶ್ರೀಮನ್ ಮಹಾಭಾರತ ಈ ಮಹಾಭಾರತ ಪಂಚಮ ವೇದ ಅಂತಲೇ ಕರೆಸಲ್ಪಟ್ಟಿದೆ ಆದ್ದರಿಂದಲೂ ಸರ್ವಶಾಸ್ತ್ರೋಕ್ತವಾಗಿದೆ ಪಂಚಮ ವೇದ ಅಂತಾದರೆ ಕೇವಲ ಐದನೆಯ ವೇದ ಅಂತ ಅರ್ಥ ಅಲ್ಲ ವೇದ ಸಂವಾದಿಯಾಗಿರ್ತಕ್ಕಂಥ ವಿಷಯಗಳಿಂದ ಕೂಡಿದೆ ಅಂತ ಅರ್ಥ ವೇದ ಸಂವಾದಿಯಾಗಿರ್ತಕ್ಕಂಥ ಅನೇಕ ಅಂಶಗಳು ಮಹಾಭಾರತದಲ್ಲಿ ಇದೆ ಅಂತ ಅಭಿಪ್ರಾಯ ಅರ್ಥಾತ್ ಮಹಾಭಾರತದಲ್ಲಿ ಇದ್ದದ್ದೆಲ್ಲವೂ ವೇದ ಸಂವಾದಿ ಅಂತ ಅರ್ಥ ಅಲ್ಲ ಇತಿಹಾಸ ಪುರಾಣಾಭ್ಯ ವೇದಂ ಸಮೂಪ್ರಮೇತ್ ಅಂತ ಹೇಳಿರೋದ್ರಿಂದ ವೇದ ವ್ಯಾಖ್ಯಾನ ಅನ್ನೋ ಅರ್ಥದಲ್ಲೂ ಪಂಚಮ ವೇದ ಮಹಾಭಾರತ ಅಂತ ಕರೆಸಲ್ಪಟ್ಟಿದೆ ವೇದೋಕ್ತ ಪ್ರಾಮಾಣ್ಯ ಹೊಂದಿದೆ ಅನ್ನುವಂತಹ ಅಭಿಪ್ರಾಯವನ್ನು ಇದರಿಂದ ನಾವು ತಿಳ್ಕೊಬೇಕು ಅದರ ಜೊತೆಗೆ ನಾವು ಗಮನಿಸಲೇಬೇಕಾಗಿರುವಂತಹ ಇನ್ನೊಂದು ಮುಖ್ಯವಾದ ಸಂಗತಿ ಏನು ವೇದಗಳಿಂದ ವಿಷಯಗಳನ್ನು ಪಡೆದು ರಚಿಸಿದ್ದು ಅಂತ ಅರ್ಥ ಅಲ್ಲ ಆದ್ದರಿಂದ ಪಂಚಮ ವೇದ ಅನ್ನೋ ಪ್ರಖ್ಯಾತಿಗೆ ಕಾರಣ ವೇದಗಳಲ್ಲಿರುವ ವಿಷಯಗಳಿಗೆ ಸಂವಾದಿ ಆಗಿದೆ ಅನ್ನೋದು ಒಂದು ಎರಡನೇ ಕಾರಣ ಪರಮಾತ್ಮನು ತನ್ನ ಸಾಕ್ಷಾತ್ ಜ್ಞಾನದಿಂದ ನಿರೂಪಣೆ ಮಾಡಿರುವಂಥ ವಿಷಯಗಳು ಮಹಾಭಾರತದಲ್ಲಿ ಇದೆ ಅನ್ನೋದು ಹೀಗೆ ಸರ್ವಶಾಸ್ತ್ರೋತ್ತಮ ಪಂಚಮ ವೇದ ಅಂತಲೇ ಕರೆಸಲ್ಪಟ್ಟಿದೆ ಇದರಲ್ಲಿನ ಭಗವದ್ಗೀತೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ ಅರ್ಥದ ದೃಷ್ಟಿಯಿಂದಲೂ ಮಹಾಭಾರತ ಜಗತ್ತಿನ ಅದ್ವಿತೀಯ ಗ್ರಂಥ ಇದರ ಪ್ರತಿ ಶ್ಲೋಕದ ಪ್ರತಿ ಪದಕ್ಕೂ ಅತೀ ಕಡಿಮೆ ಅಂತಾದರೂ ಹತ್ತು ಅರ್ಥಗಳಿದೆ ಅಂತ ಸ್ಕಾಂದ ಪುರಾಣ ತಿಳಿಸ್ತಾ ಇದೆ ಮಹಾಭಾರತದಲ್ಲಿ ಧರ್ಮಾದಿ ಸಕಲ ಪುರುಷಾರ್ಥಗಳ ವಿಚಾರವೂ ಬಂದಿದೆ ಅದಕ್ಕಾಗಿ ಮಹಾಭಾರತ ಪುರುಷಾರ್ಥಪ್ರದರೂ ಆಗಿದೆ ಪುರುಷಾರ್ಥಗಳ ವಿಶ್ವಕೋಶ ಅಂತಲೇ ಕರೆಸ್ಕೊಳ್ಳುತ್ತೆ ಧರ್ಮೇ ಚ ಅರ್ಥೇ ಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎಣ್ಣೆ ಹಾಸ್ತಿ ನಕರಚಿತ್ ಅಂತ ಮಹಾಭಾರತ ಹದಿನೆಂಟನೇ ಪರ್ವದಲ್ಲಿ ಈ ಮಾತು ಬರ್ತಾಯಿದೆ ಗೀತೆಯ ಮೇಲೆ ಎರಡು ಕೃತಿಗಳನ್ನು ಕೊಟ್ಟು ಭಾಷ್ಯ ಮತ್ತು ತಾತ್ಪರ್ಯ ಅನುಗ್ರಹಿಸಿದ ಏಕಮಾತ್ರ ಆಚಾರ್ಯರು ಅಂತಾದರೆ ಶ್ರೀಮದ್ ಆಚಾರ್ಯರು ಗೀತಾ ಗಾಯತ್ರಿ ಗೋವಿಂದೇ ಇದು ಹೃದಯ ಸ್ಥಿತೆ ಚತುರ್ಘಕಾರ ಸಂಯುಕ್ತ ಪುನರ್ಜನ್ಮ ನ ಸಾಕ್ಷಾತ್ ಪದ್ಮನಾಭಸ ಮುಖಾತ್ ವಿತಾ ಗಂಗಾ ಹರಿಪಾದೋದಕ ಗಾಯತ್ರಿ ಭಗವಂತನ ಮಹಿಮೆಯನ್ನು ಅಪಾರ ಅಂತ ಸಾರುವಂತಹ ವೇದಗಳ ಸಾರ ಎನಿಸಿರುವಂತಹ ಮಹಾಮಂತ್ರ ಗೋವಿಂದ ಅಂದರೆ ಮೋಕ್ಷ ನೀಡುವಂತಹ ಸಾಕ್ಷಾತ್ ಭಗವಂತ ಇಂತಹ ಭಗವದ್ಗೀತೆ ಇದನ್ನು ಅಧ್ಯಯನ ಪಠಣ ಶ್ರವಣ ಮನನಾದಿಗಳನ್ನು ಮಾಡೋದರಿಂದ ಮೋಕ್ಷ ಅನ್ನೋದು ನಿಶ್ಚಯ ಇಂತಹ ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಅರ್ಜುನ ವಿಷಾದಯೋಗ योग, योग, कर्म योग, सन्यास योग, ध्यान योग, ज्ञान विज्ञान योग, विभूति योग, योग, भक्ति क्षेत्र क्षेत्र गुण विभाग पुरुषोत्तम दैवासुरसंपद्विभाग श्रद्धा विभाग ಮೋಕ್ಷ ಸಂನ್ಯಾಸ ಯೋಗ ಹೀಗೆ ಹದಿನೆಂಟು ಅಧ್ಯಾಯಗಳು ಏಳ್ನೂರ ಒಂದು ಶ್ಲೋಕಗಳಿಂದ ಕೂಡಿರುವಂತಹ ಮಹಾಭಾರತದ ಒಂದು ಅಂಗ ಅಂತಾದರೆ ಶ್ರೀಮದ್ಭಗವದ್ಗೀತೆ ಈ ಹದಿನೆಂಟು ಅಧ್ಯಾಯಗಳನ್ನು ಮೂರು ಭಾಗಗಳಾಗಿ ಅಥವಾ ಆರು ಷಟ್ಕಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಪ್ರಥಮ ಷಟ್ ಮೂರು ಷಟ್ಕ ಆರು ಅಧ್ಯಾಯಗಳ ಒಂದೊಂದು ಗುಂಪು ಪ್ರಥಮ ಷಟ್ಕದಲ್ಲಿ ತತ್ವಜ್ಞಾನದ ಉಪಾಯ ಬ್ರಹ್ಮಜ್ಞಾನೋಪಾಯ ಕರ್ಮಯೋಗದ ವಿಚಾರವನ್ನು ಮೊದಲಿಗೆ ತಿಳಿಸ್ತಾರೆ ಎರಡನೇ ಷಟ್ಕದಲ್ಲಿ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥ ತತ್ವಜ್ಞಾನದ ಸ್ವರೂಪವನ್ನು ತಿಳಿಸ್ತಾರೆ ಜ್ಞಾನದ ಮಹತ್ವವನ್ನು ತಿಳಿಸ್ತಾರೆ ಮೂರನೇ ಷಟ್ಕದಲ್ಲಿ ಒಂದು ಮತ್ತು ಎರಡನೇ ಷಟ್ಕದಲ್ಲಿ ಮೊದಲ ಹನ್ನೆರಡು ಅಧ್ಯಾಯಗಳಲ್ಲಿ ಹೇಳಿರುವಂಥ ವಿಚಾರಗಳನ್ನು ಇನ್ನಷ್ಟು ವಿವರಣಾತ್ಮಕವಾಗಿ ತಿಳಿಸ್ತಾರೆ ಈ ಗೀತೆಯನ್ನು ಶ್ರವಣ ಮಾಡಿದವನು ಇಂದ್ರಾವತಾರಿಯಾಗಿರ್ತಕ್ಕಂಥ ಅರ್ಜುನ ಶ್ರವಣ ಮಾಡಿಸಿದವನು ಸಕ್ಷರ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೊಮ್ಮಗ ಪರೀಕ್ಷಿತ್ ರಾಜ ಅವನು ಭಾಗವತ ಶ್ರವಣ ಮಾಡಿದ ಶ್ರೀ ಶುಕಾಚಾರ್ಯರಿಂದ ರುದ್ರಾವತಾರಿ ಶುಕಾಚಾರ್ಯರಿಂದ ಪರೀಕ್ಷಿತ್ ರಾಜನ ಜನಮೇಜಯ ಮಹಾಭಾರತ ಶ್ರವಣವನ್ನು ಮಾಡಿದ ವೈಶಂಪಾಯನರಿಂದ ಎಂತಹ ಅಪೂರ್ವವಾಗಿರ್ತಕ್ಕಂಥ ವಂಶ ಇವರದ್ದು ಅರ್ಥಾತ್ ಗೀತಾ ಶ್ರವಣ ಮಾಡುವ ವಂಶಜರು ಭಾಗವತ ಕೇಳಿ ಶ್ರವಣ ಮಾಡಿ ಭಗವದ್ಭಕ್ತರಾಗ್ತಾರೆ ಮಹಾಭಾರತ ಶ್ರವಣ ಮಾಡಿ ಭೀಮಾದಿಗಳಂತೆ ಪಾಂಡವರಂತೆ ಧರ್ಮಶೀಲರಾಗ್ತಾರೆ ಅನ್ನುವ ತತ್ವವನ್ನು ಕೂಡ ಇಲ್ಲಿ ಸೂಚನೆಯನ್ನು ಮಾಡ್ತಾರೆ ಆದ್ದರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ ಪಿಬತ ಭಾಗವತ ರಸಮಾಲಯಂ ಭಾಗವತ ಅಂದರೆ ಭಗವತ್ ಸಂಬಂಧಿ ಆದ್ದರಿಂದ ಗೀತೋಪದೇಶ ಮಾಡಿದವನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಭಾಗವತ ಭಗವದ್ಗೀತ ಅದನ್ನ ಗ್ರಂಥ ರೂಪದಲ್ಲಿ ದಾಖಲು ಮಾಡಿಕೊಟ್ಟಂಥವರು ವಸಿಷ್ಠ ಕೃಷ್ಣ ರೂಪ ವೇದವ್ಯಾಸದೇವರು ಎರಡೂ ಭಗವಂತನ ಅವತಾರಗಳೇ ಆದ್ದರಿಂದ ಇವುಗಳ ತತ್ವ ಸಕಲ ಶಾಸ್ತ್ರಾರ್ಥಗಳ ಸಾರ ಹೀಗೆ ಮಹಾಭಾರತದ ಅಂಗಭೂತವಾಗಿರ್ತಕ್ಕಂಥ ಭಗವದ್ಗೀತೆ ವಿಚಾರವನ್ನು ಒಂದಿಷ್ಟು ಚಿಂತನೆಯನ್ನು ಮಾಡಿದ್ವಿ ನಾಳೆ ದಿನ ಸೇರಿದಾಗ ಮತ್ತೆ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣೆ ವಸ್ತು